ಸಂತತ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಯಾವಾಗಲೂ ಭಗವಂತನ ಚಿಂತನ ಮಾಡಿದ್ದೀನಿ ಅದರಲ್ಲಿಯೂ ವಿಶೇಷವಾಗಿ ಅಂತಕಾಲೇ ಅಂತ್ಯವಸ್ಥಾದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತಕಾಲದಲ್ಲಿ ಭಗವಂತನ ಸ್ಮರಣವನ್ನು ಮಾಡೋದರಿಂದ ಅವನಿಗೆ ಶ್ರೇಷ್ಠವಾದ ಪದ್ಧತೆಯಾಗ್ತದೆ ಅಥವಾ ಅಂತೋ ನಿರ್ಣಯ ಅಂತ ಎಂಬ ಶಬ್ದಕ್ಕೆ ನಿರ್ಣಯ ಎಂಬ ಅರ್ಥವೂ ಉಂಟು ನಾವು ಶಾಸ್ತ್ರಗಳ ನಿರ್ಣಯ ಶಾಸ್ತ್ರಗಳ ಯಥಾರ್ಥವಾದಂತಹ ಜ್ಞಾನವನ್ನು ಮಾಡಿಕೊಳ್ಳುವ ಹೊತ್ತಿನೊಳಗೂ ಕೂಡ ಆ ಭಗವಂತನನ್ನ ವಿಶೇಷವಾಗಿ ಚಿಂತನೆ ಮಾಡಬೇಕು ಆ ಹೊತ್ತಿಗೆ ದೇವರನ್ನು ಮರೆತು ನನ್ನ ಬುದ್ಧಿವಂತಿಕೆಯಿಂದ ನಾನು ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಇಂತ ಅಹಂಕಾರ ಬಂದ್ರೆ ಹೇಗೆ ಅಂತಕಾಲೇ ವಿಶೇಷತಃ ಅನಂತಂ ಚಿಂತನೆ ಯಾವಾಗಲೂ ಭಗವಂತನ ಚಿಂತನೆ ಮಾಡ್ಬೇಕು ಜಪಾದಿಗಳ ಕಾಲದಲ್ಲಿ ಪೂಜಾದಿಗಳ ಕಾಲದಲ್ಲಿ ಅಂತಕಾಲೆ ಪಠ ಪ್ರವಚನದ ಕಾಲದೊಳಗೆ ಮಾತ್ರ ವಿಶೇಷತಃ ಸ್ಮರಣೆ ಮಾಡಬೇಕು ಅದಕ್ಕಾಗೇನೆ ವಿಶೇಷವಾಗಿ ಪಾಠ ಪ್ರವಚನವನ್ನೇ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ನೈವೋಧಾಪುರ್ಗ್ರಣಂತೋಂತಂ ಯುಣಾಮಜಾದಯ ಯಾವ ಭಗವಂತನ ಗುಣಗಳನ್ನು ಎಣಿಸಿದರೂ ಕೂಡ ಬ್ರಹ್ಮಜಿದೇವತೆಗಳು ಮತ್ತೆ ಇನ್ನೂ ಅಂತವನ್ನು ಮುಟ್ಟಿಲ್ಲ ಅಂತಹ ಭಗವಂತನಿಗೆ ನಮಸ್ಕಾರಗಳು ಅಥವಾ ಅವನನ್ನು ಚಿಂತನೆ ಮಾಡುತ್ತೇನೆ